ಶಂಕರಾತ್ಮಜ ದೈತ್ಯರಿಗೆ ಅತಿಭಯಂಕರ ಗತಿಗಳೀಯೋ ಸುಗ ಸಂಕಟ ಚತುರ್ದಿಗ ನೆನೆಸಿ ಅಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ ಚಕ್ರಧರಾಂಕಿತನ ದಿನದಿನದಿ ತತ್ಪದ ಪಂಕಜಂಗಳಿಗೆ ಭಿನ್ನಯಿಸುವನು ಪಾಲಿಪುರಿಯಮ್ಮ ಶಂಕರಾತ್ಮಜ ರುದ್ಧ ದೇವರ ಪುತ್ರನೇ ದೈತ್ಯರಿಗೆ ಅತಿಭಯಂಕರವಾಗಿರ್ತಕ್ಕಂಥ ಗತಿಗಳನ್ನು ಕೊಡೋದಕ್ಕೋಸ್ಕರ ಸಂಕಟ ಚತುರ್ಥಿಯಲ್ಲಿ ಇರುವವನಾಗಿ ಆ ಮಂಕುಗಳನ್ನು ಹಿತ ಅಲ್ಲದೇ ಇರತಕ್ಕಂಥ ಅಹಿತವಾದ ಅಭಿಷ್ಟಗಳನ್ನು ನೀಡಿ ಮೋಹನ ಮಾಡ್ತೀಯ ಶಂಕಚಕ್ರಗಳಿಂದ ಲಾಂಛಿತನಾದವನೇ ದಿನ ದಿನದಲ್ಲೇ ನಿನ್ನ ಪಾದಕುಮಾರಗಳಿಗೆ ವಿನಂತಿಯನ್ನು ಮಾಡ್ತೀನಿ ಪಾಲಿ ಪುರಿಯಮ್ಮ ನಮ್ಮನ್ನು ರಕ್ಷಣೆ ಮಾಡೋ ಅಂತ ಸಂಕಟ ಚತುರ್ಥಿಗನ್ನೆನಿಸಿ ಮಂಕುಗಳನ್ನು ಮೋಹಿಸುವೆ ಅಂತ ಹೇಳಿ ಮಾಡಿ ಯಾರದಾಸರು ಯಾಕೆ ಅಂದರೆ ಅದು ಹಿನ್ನೆಲೆ ಏನು ಹೇಳ್ತಾರೆ ಕೃತವೀರ್ಯನ ಪುತ್ರ ಕಾರ್ತಿವೀರ್ಯಾರ್ಜುನ ಹುಟ್ಟಿದಾಗ ಶಿಶು ಅಂಗವೈಕಲ್ಯದಿಂದ ಕೂಡಿತ್ತು ಆ ಶಿಶುವಿಗೆ ತೋಳು ಹಸ್ತಗಳ್ಯಾವುದೂ ಇರಲಿಲ್ಲ ಅಂದರೆ ಅತೀ ಕೃಷವಾಗಿ ದುರ್ಬಲವಾಗಿ ಇತ್ತು ದತ್ತಾತ್ರೇಯ ಹೇಳದ ರಾಜನೇ ನೀನು ಸಂಕಟ ಚತುರ್ಥಿ ವ್ರತದಲ್ಲಿ ಜಾಗರಣ ಮಾಡೋ ಕಾಲದಲ್ಲಿ ಮಧ್ಯದಲ್ಲಿ ನಿದ್ದೆ ಬಂದು ತೂಕಡಿಸಿ ಆ ಕಳಿಸದೆ ಅನಂತರ ಆಚಮನ ಮಾಡದೆ ಹಾಗೇ ವ್ರತಾಚರಣೆಯನ್ನು ಮುಂದುವರಿಸ್ದಿ ಕಾಮ್ಯ ವ್ರತ ಅಲ್ಪ ಲೋಪ ದೋಷ ಬಂದರೂ ಅನಿಷ್ಟ ಆಗತ್ತೆ ಆಕಳಿಕೆಯ ಅನಂತರ ಶುದ್ಧಾಚಮನ ಮಾಡದೇ ಇದ್ದಿದ್ದರಿಂದ ಹುಟ್ಟಿದ ಮಗ ಈಗ ಅಂಗವೈಕಲ್ಯನಾಗಿದ್ದಾನೆ ಅದಕ್ಕೆ ಅವನು ಗಣೇಶ ಮಂತ್ರ ಪುನಶ್ಚರಣೆ ಮಾಡಲಿ ನಿನ್ನ ಮಗ ದೃಢಾಂಗನೂ ಸಮರ್ಥನೋ ಸಾಮ್ರಾಟ್ ಸಾರ್ವಭೌಮನೋ ಆಗಿ ಮೆರಿತಾನೆ ಅಂತ ತಿಳಿಸಿದರು ನಂತರ ಗಣೇಶ ಮಂತ್ರದಿಂದ ಗಣಪತಿಯನ್ನು ಒಲಿಸಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಕಾರ್ತಿ ವೀರಾರ್ಜುನ ನನಗೆ ದೇಹದಾರ್ಢ್ಯವನ್ನು ನೀಡು ನನ್ನ ತಂದೆ ತಾಯಿಯ ಮನಸ್ಸಿನ ಚಾಂಚಲ್ಯವನ್ನು ಚಿಂತೆಯನ್ನು ದೂರ ಮಾಡು ನನಗೆ ನಿನ್ನಲ್ಲಿ ಅಚಲವಾಗಿರ್ತಕ್ಕಂಥ ಭಕ್ತಿಯನ್ನು ನೀಡುವಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿದ ಗಣಪತಿ ಕಾರ್ತಿವೀರ್ಯನ ಶರೀರದಲ್ಲಿ ಅವೇಶಗೊಂಡು ಶರೀರವನ್ನು ದಿವ್ಯ ದೀಪ್ತಿಯಿಂದ ಬೆಳಗಿಸಿ ಕಂಗೊಳಿಸುವಂತೆ ಮಾಡಿದ ಶರೀರದಲ್ಲಿ ಸಾವಿರ ತೋಳುಗಳು ಚಿಗಿರಿ ಬಂತು ದೇವದೊಂದು ಎಲ್ಲ ಮೊಳಗಲಿಕ್ಕೆ ಪ್ರಾರಂಭ ದೇವತೆಗಳೆಲ್ಲ ಗಣೇಶ ಹಾಗೂ ಕಾರ್ತಿವೀರಾರ್ಜುನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು ಸಂಕಟ ಚತುರ್ಥಿ ವ್ರತದ ಪ್ರಭಾವ ಪ್ರಖ್ಯಾತ ದೈತ್ಯರೆಲ್ಲ ಅದರಲ್ಲಿ ಆಕರ್ಷಿತರಾದರು ತಾವು ಸಹ ಇಂತ ಫಲವನ್ನು ಪಡೆಯಲಿಕ್ಕೆ ಆಶೆಪಟ್ಟರು ಇದು ಹೇಗಾಗತ್ತೆ ಅಂದರೆ ಹಾವಿಗೆ ಹಾಲೆರದಂತೆ ಆಗೋದ್ರಿಂದ ಅಯೋಗ್ಯರಾಗಿರ್ತಕ್ಕಂಥ ದೈತ್ಯರಿಗೆ ಇದು ಸಲ್ಲದು ಆದರೂ ಗಣೇಶ ಸರ್ವೋತ್ತಮನೇ ಆದ್ದರಿಂದ ಅವನನ್ನು ಅಂತ ಉಪಾಸನೆ ಮಾಡಿದ್ರೆ ಬಲಸಂತುಷ್ಟನಾಗ್ತೀನಿ ಅಂತ ಮಂಕುಗಳಾಗಿರ್ತಕ್ಕಂಥ ದೈತ್ಯರು ಸರ್ವೋತ್ತಮ ಅಂತಲೇ ಉಪಾಸನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಗಣಪತಿ ಸರ್ವೋತ್ತಮ ಅಂತ ಗಾಣಪತ್ಯ ಆ ರೀತಿಯಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅವರನ್ನು ಮೋಹಿಸಲಿಕ್ಕೆ ನೀನು ಬೇಗನೆ ಅವರು ಅಪೇಕ್ಷೆ ಪಡುವಂತಹ ಅಹಿತಾರ್ಥಗಳನ್ನೇ ಕೊಟ್ಟು ಮೋಹಿಸ್ತೀಯ ಕೊನೆಯಲ್ಲಿ ಅತಿಭಯಂಕರವಾಗಿರ್ತಕ್ಕಂಥ ಗತಿಗಳನ್ನು ಕೊಡ್ತೀಯಾ ಯಾಕೆ ಅಂದರೆ ನೀನು ಮಹಾವಿಷ್ಣು ಭಕ್ತ ಚಕ್ರಧರ ಅಂಕಿತನಾಗಿ ಇದೀಯ ಪರಮ ವೈಷ್ಣವ ಧರ್ಮವನ್ನು ಪರಿಪಾಲನೆ ಮಾಡ್ತೀಯ ಅಹಿತಕರವಾದಂತಹ ಪರಧನ ಪರ ಸತಿ ಮೊದಲಾಗಿರ್ತಕ್ಕಂಥ ಕೊಟ್ಟು ಮಂಕುಗಳನ್ನು ಮೋಹಿಸಬೇಕು ಅವರು ಮೋಹಕ್ಕೆ ಒಳಗಾಗಿ ಸರ್ವೋತ್ತಮ ಅಂತ ತನ್ನನ್ನು ಉಪಾಸನೆ ಮಾಡಿ ಅತಿ ಭಯಂಕರ ಗತಿಗಳನ್ನು ಹೊಂದಬೇಕು ಅನ್ನೋ ಅಭಿಪ್ರಾಯದಿಂದ ಈ ಸಂಕಟ ಚತುರ್ಥಿ ವ್ರತ ಮಾಡುವ ದೈತ್ಯರಿಗೆ ಗಣಪತಿ ಸಂಕಟ ನಿವಾರಣೆ ಮಾಡೋದಿಲ್ಲ ಮೋಹಿಸಿ ಅತಿ ಸಂಕಟಗಳನ್ನೇ ನೆಡುತ್ತಾನೆ ಅವನು ಸಂಕಟ ಚತುರ್ಥಿಗ ನೆನೆಸೋದೇ ದೈತ್ಯರಿಗೆ ಭಯಂಕರ ಗತಿ ಕೊಡೋದಕ್ಕಾಗಿ ಅಲ್ಲ ಚತುರ್ಥಿಗ ನೆನೆಸಿ ಅಹಿತಾರ್ಥಗಳನ್ನು ಕೊಡೋದು ಮೋಹ ಮಾಡಲಿಕ್ಕೋಸ್ಕರ ಮೋಹಿಸಿ ಕೊನೆಯಲ್ಲಿ ಭಯಂಕರ ಗತಿಗಳೀಯ ಲೋಸಗ ವ್ರತ ಮಾಡಿದಾಗ ದೈತ್ಯರಿಗೆ ಅತಿಭಯಂಕರ ಗತಿಯಾಗೋದು ವ್ರತದ ತಪ್ಪಲ್ಲ ದೈತ್ಯರದೇ ತಪ್ಪು ಅವರಿಗೆ ಸತ್ಪಲ ಪಡೆಯುವಂತಹ ಯೋಗ್ಯತೆ ಇಲ್ಲ ಸರಿಯಾದ ಜ್ಞಾನ ಅನುಸಂಧಾನಗಳಿಲ್ಲ ಯಾರೇ ಆಗಲಿ ಯೋಗ್ಯತೆ ಅನುಸಂಧಾನ ಇಲ್ಲದೆ ಇರುವಾಗ ಅದಕ್ಕೆ ಅಪೇಕ್ಷೆ ದೊಡ್ಡ ಅಪರಾಧ ಅದಪ್ಪತನವೇ ಯೋಗ್ಯತೆ ಇರುವಂಥವರು ಸರಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಆದ್ದರಿಂದ ಯೋಗ್ಯರಾದ ಕಾರ್ತಿ ವೀರ್ಯಾರ್ಜುನನಂತಹ ಪುಣ್ಯ ಶ್ಲೋಕರಾದ ರಾಜಮಹಾರಾಜರು ವ್ರತ ಮಾಡಿ ಸತ್ಫಲವನ್ನೇ ಪಡ್ಕೊಂಡಿದ್ದಾರೆ ಅತಿ ಪ್ರಭಾವಿಯಾಗಿರ್ತಕ್ಕಂಥ ಕಾಮ್ಯಕ್ರಮ ಆದ್ದರಿಂದ ಸ್ವಲ್ಪ ಎಡವಿದರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅನಿಷ್ಟನೇ ಇರೋದರಿಂದ ಅದನ್ನು ಬೇಡ ಅಂತಾರೆ ಸಜ್ಜನರು ಶಿಷ್ಯರು ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದನ್ನೇ ತಿಳಿಸ್ತಾನೆ ಕ್ಲೇಶೋ ಅಧಿಕರ ಸ್ತೇಶಾಮ್ ಅವ್ಯಕ್ತಾಸಕ್ತಚೇತಸಾಮ್ ಕಷ್ಟದಿಂದ ಲಕ್ಷ್ಮೀದೇವಿಯನ್ನು ಹೊಲಿಸ್ಕೊಂಡ್ರೆ ಮೋಕ್ಷ ಲಾಭ ಸುಲಭ ಆಗೋದು ನಿಜ ಆದರೆ ಅದಕ್ಕಿಂತ ಪರಮಾತ್ಮನನ್ನೇ ಅನಾಯಾಸವಾಗಿ ಹೋಲಿಸ್ಕೊಳ್ಬಾರ್ದ ಅಂತ ಕೃಷ್ಣ ಸಂದೇಶವನ್ನ ಕೊಡ್ತಾನಲ್ಲಿ ಇನ್ನು ಕೆಲವರು ಸಂಕಟ ಚತುರ್ಥಿ ವ್ರತ ಅನ್ನೋದು ಉಚ್ಚಿಷ್ಟ ಆರಾಧನೆ ಆಗಿದ್ದರಿಂದ ಅದು ನೀಚಾಧಿಷ್ಠಾನದಲ್ಲಿ ಪೂಜೆ ಸಜ್ಜನರಿಗೆ ಸತ್ವಿಕರಿಗೆ ಅದು ನಿಷಿದ್ಧ ಶಿಷ್ಟರಿಗೆ ಅಂದರೆ ವಿಧಿ ನಿಷೇಧಗಳನ್ನು ತಿಳಿದು ಭಗವಂತನ ಉಪಾಸನೆ ಮಾಡುವಂಥವರಿಗೆ ಅದು ನಿಷಿದ್ಧ ಅಂತ ತಿಳಿಸ್ತಾರೆ ಆದರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಮಾಣಗಳಿಲ್ಲ ಅಂತಲೂ ಹೇಳ್ತಾರೆ ಸಂಕಟ ಚತುರ್ಥಿಯನ್ನು ಶಾಸ್ತ್ರದಲ್ಲಿ ನಿಷೇಧ ಮಾಡೇ ಇಲ್ಲ ಸ್ಪಷ್ಟವಾಗಿ ದಾಸರಾಯರು ಈ ವ್ರತ ಬೇಡ ಅಂತ ಹೇಳಿಲ್ಲ ಇಲ್ಲಿ ಉಚ್ಚಿಷ್ಟ ಗಣಪತಿಯ ಉಪಾಸನೆಯೂ ಕೂಡ ಸರ್ವತ ಹೇಳಿಲ್ಲ ನಾರದ ಪುರಾಣಾದಿಗಳಲ್ಲಿ ಉಕ್ತವಾಗಿರುವಂತಹ ಉಚ್ಚಿಷ್ಟ ಗಣಪತಿ ಮಂತ್ರ ಈ ರೀತಿಯಾಗಿ ಇದೆ ಅಂತ ತೋರಿಸ್ತಾರೆ ಓಂ ಹಸ್ತಿ ಪಿಶಾಚಿ ಲಿಖೆ ಅಂತ ದಶಾಕ್ಷರ ಮಂತ್ರ ಹೀಗೆ ಬೇರೆ ಬೇರೆ ಮಂತ್ರಗಳನ್ನು ಉಲ್ಲೇಖ ಮಾಡ್ತಾರೆ ಈ ಯಾವ ಮಂತ್ರಗಳು ಕೂಡ ಸಂಕಷ್ಟ ಚತುರ್ಥಿ ವ್ರತದಲ್ಲಿ ಇಲ್ಲ ಅದರಲ್ಲಿರೋದು ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದ್ ಆಚಾರ್ಯರು ಹೇಳಿರುವಂಥ ಪರಮಸಾತ್ವಿಕವಾಗಿರ್ತಕ್ಕಂಥ ಕ್ಷಿಪ್ರಪ್ರಸಾದ ಮಂತ್ರ ಓಂ ನಮೋ ಹೇರಂಭಂ ಮದ ಮೋದಿತ ಮಮ ನಿವಾರಯ ಓಂ ಫಟ್ ಸ್ವಾಹ ಅಂತ ಇನ್ನೊಂದು ಮಂತ್ರ ಅಂತ ಇತ್ಯಾದಿಯಾಗಿ ತಿಳಿಸ್ತಾರೆ ಪುರುಷ ಸೂಕ್ತ ಮಂತ್ರದಿಂದಲೇ ಪರಮ ಪುರುಷ ವಿಶ್ವೋಂಬರನಿಗೆ ಎಲ್ಲ ಶೋಡಶೋಪಚಾರವನ್ನು ಮಾಡುವಂಥದ್ದು ಇಲ್ಲಿ ಉಚ್ಚಿಷ್ಟ ಗಣಪತಿ ಎಂಬ ಮಹಾ ಅಲ್ಲ ಪಿಶಾಚಿನೂ ಅಲ್ಲ ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧಿಮಹಿ ತನ್ನೋ ದಂತಿ ಪ್ರಚೋದಯ ತಂಥ ನಾರಾಯಣ ಉಪನಿಷತ್ ಪ್ರತಿಪಾದ್ಯನಾಗಿರ್ತಕ್ಕಂಥ ವಿಶ್ವಂಬರ ರೂಪಿ ಪರಮಾತ್ಮನೇ ದೇವತೆ ಸರ್ವೇಶ್ವರಾಯ ನಮಃ ಶಿರಃ ಪೂಜೆಯಾಮಿ ಅಂತ ಸಂಕಷ್ಟಿಯಲ್ಲಿ ಗಣಪತಿಗೆ ಸರ್ವೋತ್ತಮತ್ವೇನ ಪೂಜೆ ಮಾಡುವ ಸಂದರ್ಭದಲ್ಲಿ ಸರ್ವೇಶ್ವರ ಅಂದರೆ ತನಗಿಂತ ಕೆಳಗಿನ ಸರ್ವರಿಗೆ ಈಶ್ವರ ಗಣಪತಿ ಅಂತ ಅರ್ಥ ಮಾಡಿದರೆ ತಪ್ಪಾಗಲ್ಲ ಈ ಅನುಸಂಧಾನ ದೈತ್ಯರಿಗೆ ಸರ್ವತಾ ಇಲ್ಲ ಸಿದ್ಧಿವಿನಾಯಕ ವೃತ್ತದಲ್ಲಿ ಈ ಅನುಸಂಧಾನ ಇದೆ ಸಂಕಷ್ಟಿಯಲ್ಲಿ ಸರ್ವೇಶ್ವರಾಯ ನಮಃ ಸರ್ವಾಂಗಂ ಪೂಜೆಯಾಮಿ ಅಂಥೇಳಿ ಈ ಅನುಸಂಧಾನದಿಂದ ಸರ್ವೋತ್ತಮತ್ವೇನ ಪೂಜೆ ಮಾಡಿದರೆ ತಪ್ಪೇನು ಗಜವದನ ಪಾರಿಸೋ ತ್ರಿಜಗದೊಡೆಯ ಅಂತ ದಾಸರು ಕೂಡ ಹೇಳ್ತಾರೆ ಅಂತರ್ಯಾಮಿ ದೃಷ್ಟಿಯಿಂದಲೂ ಕೂಡ ಇದು ಸಾತ್ವಿಕವಾದದ್ದೇ ಅಂತರ್ಯಾಮಿಗೆ ತಾನೇ ಎಲ್ಲ ಪೂಜೆಯನ್ನು ಕೂಡ ನಾವು ಕೃಷ್ಣ ಅಂತ ತಿಳಿಸೋದು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಇದ್ದಂತೆ ಚತುರ್ಥಿಯ ಮನಸ್ಸನ್ ಜಪತಿ ಸ ವಿದ್ಯಾವನ್ ಭವತಿ ಚತುರ್ಥಿ ದಿವಸದಲ್ಲಿ ಉಪವಾಸ ಇದ್ದು ಮಂತ್ರವನ್ನು ಜಪ ಮಾಡಬೇಕು ಆಗ ವಿದ್ಯೆ ಪ್ರಾಪ್ತಿ ಅಂತ ಗಣೇಶ ಅಥರ್ವ ಉಪನಿಷತ್ತು ತಿಳಿಸ್ತಾ ಇಲ್ಲಿ ಉಪವಾಸವನ್ನು ಹೇಳಿದ್ರಿಂದ ಸಂಕಷ್ಟಿಗೆ ಇದು ಸಂಬಂಧಿಸಿದ್ದು ಸಿದ್ಧಿವಿನಾಯಕ ವ್ರತದಲ್ಲಿ ಉಪವಾಸಕ್ಕೆ ಅಲ್ಲಿ ನಿಯಮನ ಹೇಳಿಲ್ಲ ಹೀಗಾಗಿ ಸಂಕಷ್ಟಿ ವ್ರತ ಅನ್ನೋದು ಶ್ರುತಿ ವಿಹಿತ ಅಂತ ತಿಳಿಸ್ತಾರೆ ಅವಿಹಿತವಾಗಿರ್ತಕ್ಕಂಥ ಉಪವಾಸ ಪಾಪಕರ ವಿಹಿತವಾಗಿರ್ತಕ್ಕಂಥ ಪ್ರಾಣಾಗ್ನಿಹೋತ್ರ ಹೋಮಕ್ಕೆ ಲೋಪ ಉಂಟು ಮಾಡೋದ್ರಿಂದ ಶರೀರದಲ್ಲಿರುವಂಥ ತತ್ವಾಭಿಮಾನಿ ದೇವತೆಗಳಿಗೆ ಹರಿವಾಯುಗಳಿಗೆ ಕೋಪ ಬರುತ್ತೆ ಅಂತ ವಾದಿರಾಜರು ಕೂಡ ಲಕ್ಷಾರಂಕಾರದಲ್ಲಿ ತಿಳಿಸ್ತಾರೆ ಆದ್ದರಿಂದ ಉಪನಿಷತ್ತಿನಲ್ಲಿ ಹೇಳಿರುವಂಥ ಉಪವಾಸ ಸಂಕಷ್ಟಿಯಲ್ಲಿ ವಿಹಿತ ಆಗಿರೋದ್ರಿಂದ ಅದು ಶ್ರುತಿ ವಿಹಿತ ಅಲ್ಲ ಅಂದ್ರು ಶ್ರುತಿ ಸಂಮತ ಎಲ್ಲ ಕೃಷ್ಣ ಪಕ್ಷದ ಚತುರ್ಥಿಗಳಲ್ಲೂ ಮೋದಕಾದಿಗಳಿಂದ ವಿದ್ಯುಕ್ತವಾಗಿ ನನ್ನನ್ನು ಪೂಜೆ ಮಾಡಿ ಕೊನೆಯಲ್ಲಿ ರೋಹಿಣಿ ಸಹಿತ ಚಂದ್ರನನ್ನು ನನ್ನನ್ನು ಅರ್ಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಬೇಕು ಆಗ ಸಂಕಷ್ಟಗಳನ್ನು ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾನೆ ಗಣಪತಿ ಸ್ಕಂದ ಪುರಾಣದಲ್ಲಿ ತಿಳಿಸ್ತಾರೆ ಚತುರ್ಥ್ಯಾಂ ದೇವದೇವೋಸೌ ಪೂಜನೀಯ ಸದೈವ ಕೃಷ್ಣ ಪಕ್ಷೇ ವಿಶೇಷೇಣ ನಕ್ತಂ ಕುರಿಯ ಚದ್ ತದ್ವ್ರತಂ ಎಲ್ಲ ಚತುರ್ಥಿ ದಿನವೂ ಗಣೇಶನನ್ನು ಪೂಜೆ ಮಾಡಬೇಕು ಕೃಷ್ಣ ಪಕ್ಷದ ಚೌತಿಗಳಲ್ಲಿ ವಿಶೇಷವಾಗಿ ನಕ್ತ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾನೆ ಬ್ರಹ್ಮದೇವ ವಿಹಿತ ಅಲ್ಲದೇ ಇರುವಂಥ ವ್ರತಗಳಲ್ಲಿ ವೈಷ್ಣವ ಅನುಸಂಧಾನ ಮಾಡೋದು ನಿಷಿದ್ಧ ನೀಚ ಅಧಿಷ್ಠಾನದಲ್ಲಿ ಪೂಜಿಸದಿರು ಹರಿಯ ಅಂತ ವಿಜಯದಾಸರು ತಮ್ಮ ಕೃತಿಯಲ್ಲೇ ತಿಳಿಸ್ತಾರೆ ವಿಹಿತ ಅಲ್ಲದ ವ್ರತಗಳನ್ನು ತ್ಯಾಗ ಮಾಡೋದೇ ವಿಶೇಷವಾಗಿರ್ತಕ್ಕಂಥ ಭಗವಂತನ ಆರಾಧನೆ ಅಂತ ಹೀಗೆ ಹೇಳಲಿಕೆ ಸಂಕಷ್ಟಿಯಲ್ಲಿ ಅವಕಾಶವೇ ಇಲ್ಲ ಅದು ಶ್ರುತಿ ಸ್ಮೃತಿ ಸದಾಚಾರ ವಿಹಿತ ಆಗಿದೆ ಪೂಜೆಗೆ ಅಧಿಷ್ಠಾನ ಇಲ್ಲಿ ಸಿದ್ಧಿವಿನಾಯಕನೇ ಹೊರತು ಉಚ್ಚಿಷ್ಟ ಗಣಪತಿ ಇತ್ಯಾದಿ ಅಲ್ಲ ಯಾವುದೇ ನೀಚಾಧಿಷ್ಠಾನ ಅನ್ನೋದು ಇಲ್ಲಿಲ್ಲ ಇಲ್ಲಿ ಈ ವ್ರತದ ಅಂಗವಾದ ಏಕವಿಂಶತಿ ಮೋದಕ ಸಮರ್ಪಣೆಯಲ್ಲಿ ಒಂದು ವಿಶೇಷ ಇದೆ ಅಂತ ಸ್ಕಾಂದಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಧರ್ಮರಾಜನಿಗೆ ಹೇಳ್ತಾನೆ ಏಕವಿಂಶತಿ ಸಂಖ್ಯಾಕಾನ್ ಮೋದಕಾನ್ ಘೃತಪಾಚಿತಾನ್ ತುಪ್ಪದಲ್ಲಿ ಕರೆದ ಇಪ್ಪತ್ತೊಂದು ಮೋದಕಗಳನ್ನು ವಿಷ್ಣು ನೈವೇದ್ಯ ಮಾಡಿ ಉಪಾಸಕನು ಗಣೇಶನ ಸಮ್ಮುಖದಲ್ಲಿ ಇಟ್ಟು ಅವುಗಳಲ್ಲಿ ಒಂದನ್ನು ಗಣಪತಿಗೆ ಕೊಡಬೇಕು ಹತ್ತನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಉಳಿದ ಹತ್ತನ್ನು ಉಪಾಸಕ ತಾನು ಪರಿವಾರ ಸಹಿತನಾಗಿ ಉಣಬೇಕು ಎಲ್ಲ ಇಪ್ಪತ್ತೊಂದು ಮೋದಕಗಳನ್ನು ಗಣಪತಿಗೆ ಕೊಡೋದಲ್ಲ ಅನ್ಯ ದೇವಸ್ಥೆ ನೈವೇದ್ಯಂ ಭಕ್ತ ಚಾಂದ್ರಾಯಣಂ ಚರೆ ಹರಿವಾಯುಗಳ ಪ್ರಸಾದವನ್ನು ಊಟ ಮಾಡಬೇಕು ಅನ್ಯ ದೇವತೆಗಳ ನೈವೇದ್ಯ ಉಣಲೇಬಾರದು ಉಂಡರೆ ಪ್ರಾಯಶ್ಚಿತ್ತವಾಗಿ ಚಾಂದ್ರಾಯಣ ವ್ರತವನ್ನು ಮಾಡಬೇಕಾಗತ್ತೆ ಆದ್ದರಿಂದ ಒಂದೇ ಮೋದಕವನ್ನು ಗಣಪತಿಗೆ ಕೊಡಬೇಕು ಅಂತ ಇಲ್ಲಿ ವಿಧಿ ಅಥವಾ ನಿಯಮ ಹೀಗೆ ವೈಷ್ಣವಧರ್ಮಕ್ಕೆ ಅನುಗುಣವಾಗಿಯೇ ಗಣಪತಿ ಏಕವಿಂಶತಿ ಮೋದಕ ಪ್ರಿಯ ಅಂತ ಹೇಳಿದ್ದು ಆದ್ದರಿಂದ ಸಂಕಷ್ಟಿವ್ರತ ಪರಮಸಾತ್ವಿಕ ಶಾಸ್ತ್ರವಿಹಿತ ಶಾಸ್ತ್ರದಲ್ಲಿ ಎಲ್ಲೂ ನಿಷಿದ್ಧ ಆಗಿಲ್ಲ ದಾಸರಾಯರು ಬೇಡ ಅಂತ ಹೇಳಿಲ್ಲ ಅಂತ ತಿಳಿಸ್ತಾರೆ ಹಗಲಿಡಿ ಉಪವಾಸ ಮಾಡಿ ರಾತ್ರಿ ಚಂದ್ರೋದಯ ಕಾಲದಲ್ಲಿ ಗಣಪನನ್ನು ಸರಿಯಾದ ಅನುಸಂಧಾನದಿಂದ ಸಾರಿಗ್ರಾಮ ಸನ್ನಿಧಿಯಲ್ಲಿ ಪುರುಷ ಸೂಕ್ತದಿಂದ ಪೂಜೆ ಮಾಡಿ ಅವನಿಗೂ ಚಂದ್ರನಿಗೂ ಅರ್ಘ್ಯ ಕೊಟ್ಟು ವ್ರತ ಕಥೆಯನ್ನು ಕೇಳ್ತಾ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಅಕಸ್ಮಾತ್ ಏನಾದರೂ ತೂಕೊಡಕ್ಕೆ ಬಂದರೆ ಶುದ್ಧ ಆಚಮನದಿಂದ ಶುದ್ಧಿ ಮಾಡಿಕೊಂಡು ಜಾಗರಣವನ್ನು ಮುಂದುವರಿಸಬೇಕು ಬೆಳಗ್ಗೆ ಗಣಮೊಮ ಮಾಡಿ ಇಪ್ಪತ್ತೊಂದು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ಬಾರಣೆ ಮಾಡಬೇಕು ಕೃಷ್ಣ ಕೂಡ ಹೇಳಬೇಕು ಅಂತ ತಿಳಿಸ್ತಾರೆ ಹೀಗೆ ಇದು ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಕಾಮ್ಯಕರ್ಮ ಅಂತ ಶಿಷ್ಟರು ಸಂಕಷ್ಟವ್ರತವನ್ನು ಮಾಡ್ತಾ ಇಲ್ಲ ಆದರೆ ತನ್ನ ಕ್ಷುದ್ರ ಸುಖಕ್ಕಾಗಿ ಕ್ಷುದ್ರ ಫಲವನ್ನು ಬಯಸಿ ಅದಕ್ಕಾಗಿ ದೇವತೆಗಳನ್ನು ಪೂಜೆ ಮಾಡಿದ್ರೆ ಅದು ಭ್ರಷ್ಟಾಚಾರ ಲಂಚ ಕೊಟ್ಟಂಗೆ ಅಂತ ಬ್ರಹ್ಮಾದಿ ದೇವತೆಗಳು ಭಗವಂತನ ಪೂಜೆಯ ಶಕ್ತಿಗಾಗಿ ಎಜಾಮ ದೇವಾನ್ ಎದಿ ಶಕ್ನವಾಮ ಮಹಾಫಲವನ್ನು ಬಯಸಿ ಮಹಾಫಲ ನೀಡುವಂತಹ ಭಗವಂತನು ಮಹಾಮಹಿಮಾ ಅಂತ ಮಹಾಭಕ್ತಿಯಿಂದರೆ ಮಹಾಪೂಜೆ ಮಾಡಿ ಮಹಾಫಲವನ್ನು ಪಡುಕುತ್ತಾರೆ ಅಂತ ಭಾಗವತ ತಿಳಿಸ್ತಾ ಇದೆ ಅಕಾಮಃ ಸರ್ವಕಾಮೋವ ಭಕ್ತಿಯೋಗೇನ ಯಜೇತ ಭಕ್ತಿಯಿಂದ ಆರಾಧನೆ ಮಾಡಿದರೆ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಕಾಮ್ಯಕ್ರಮವೂ ಕೂಡ ಸುಲಭ ಆಗತ್ತೆ ಅಂತ ಅಭಿಪ್ರಾಯ ಶಾಲಿಗ್ರಾಮವನ್ನು ಸಕಾಮವಾಗಿ ಪೂಜೆ ಮಾಡುವಾಗ ಬಹಳ ಜಾಗರೂಕತೆಯಿಂದ ಅವುಗಳ ಲಕ್ಷಣಗಳನ್ನು ತಿಳ್ಕೋಬೇಕು ಅದು ಒಡೆದಿದ್ದರೆ ದುರ್ಲಕ್ಷಣಯುಕ್ತ ಆಗಿದ್ದರೆ ಪೂಜೆ ಮಾಡಿದಾಗ ಬಹಳ ಅನರ್ಥಕರ ಆಗುತ್ತೆ ಅದೇ ನಿಷ್ಕಾಮವಾಗಿ ಪೂಜೆ ಮಾಡೋದಾದರೆ ಲಕ್ಷಣಾದಿಗಳನ್ನು ನೋಡಬೇಕಾದಿಲ್ಲ ಶಾಲಿಗ್ರಾಮ ಶಿಲೆ ಆಗಿದ್ದರೆ ಸಾಕು ಅದ ಹೇಗಿದ್ದರೂ ಕೂಡ ಪೂಜ್ಯ ಅದೇ ರೀತಿಯಾಗಿ ಈ ಸಂಕಷ್ಟಿ ಗಣಪತಿ ವ್ರತನೂ ಕೂಡ ಲೋಪದೋಷಗಳು ಉಂಟಾದ್ರೆ ನಾಮತ್ರೆಯ ಜಪವನ್ನ ಮಾಡಬೇಕು ಅಚ್ಚುತ ಅನ್ವ ಅನಂತ ಅನ್ವ ಗೋವಿಂದ ಅನ್ವ ಹಾಗೆ ಮಾಡಿದಾಗ ಮಹತ್ವ ಆಗಿರುವಂತಹ ಜ್ಞಾನಭಕ್ತಿಯಾದಿ ಫಲವೇ ಶ್ರೇಷ್ಠ ಫಲವೇ ದೊರಕ್ತಾಯಿದೆ ಅದಕ್ಕೆ ಅಂತಲೇ ಈ ಸಂಧಿಯಲ್ಲಿ ಗಣೇಶನನ್ನು ಪ್ರತಿಯೊಂದು ಪದದಲ್ಲೂ ಜ್ಞಾನಭಕ್ತಿಯಾದಿಗಳನ್ನು ನೀಡುವಂತಲೇ ಪ್ರಾರ್ಥನೆಯನ್ನು ದಾಸರು ಮಾಡ್ತಾ ಇದ್ದಾರೆ ಚಕ್ರಧರಾಂಕಿತನೇ ಅಂದರೆ ಊರ್ಧ್ವಪುಂಡ್ರ ಚಕ್ರ ಶಂಕ ಮುದ್ರಾಧಾರಣವನ್ನು ಗಣೇಶನಿಗೆ ಮಾಡಿ ಅವನನ್ನ ವೈಷ್ಣವ ತಂತಸಾರೋಕ್ತ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ನಮಗೆ ಸೂಚನೆಯನ್ನು ಕೂಡ ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ಆದ್ದರಿಂದ ದಿನ ದಿನದಿಂದ ತತ್ಪದ ಪಂಕಜಂಗಳಿಗೆ ಎರಗುವೆ ಭಿನ್ನಯಿಸುವ ಪಾಲ ಪ್ರತಿದಿನ ನಿನ್ನ ಪಾದಕಮನಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ನನಗೆ ಅನುಗ್ರಹವನ್ನು ಮಾಡು ನನ್ನನ್ನು ರಕ್ಷಣೆ ಮಾಡು ಪಾಲಿಸುವಂಥ ಪ್ರಾರ್ಥನೆಯನ್ನು ಮಾಡಿ ತಿಳಿಸ್ತಾರೆ